ದೇವತಾನುಗ್ರಹ ಮಹಾರಾಜನ ಮಂತ್ರಿ ಮೊದಲಾದ ರಾಜಪುರುಷರನ್ನು ಕರೆಯಿಸಿಕೊಂಡು ಸತ್ರವು ಜ್ಯೇಷ್ಠ ಶುದ್ಧ ಸಪ್ತಮಿಯಿಂದ ಪೌರ್ಣಿಮೆಯವರೆಗೆ ನಡೆಯತಕ್ಕದ್ದೆಂದು ನಿರ್ಧರಿಸಿದನು ದೂರದ ಮಿಶ್ರ ಫಣಿ ಹಿಮಾಲಯದ ಆಚನ ಅಕ್ಷಮಾಲ ಚೀನಾ ದೇಶಗಳಿಂದ ದಕ್ಷಿಣ ದೇಶದ ಪ್ರಸಿದ್ಧ ಕುಲಗಳಿಂದ ಬ್ರಹ್ಮಶ್ಯಾಮ ಮರೆಯ ದೇಶಗಳಿಂದ ವಿದ್ವಾಂಸರು ಬರಬೇಕೆಂದು ಆತನ ಇಚ್ಛೆ ನಮ್ಮ ಆಹ್ವಾನವು ಹೋಗಿ ತಲುಪುವುದಕ್ಕೆ ಒಂದು ತಿಂಗಳು ಅಲ್ಲಿಂದ ನಮ್ಮ ರಾಯಸದವನು ಹಿಂದಕ್ಕೆ ಬರಲು ಒಂದು ತಿಂಗಳು ದೂರದೇಶದಿಂದ ವಿದ್ವಾಂಸರು ಬರುವುದಕ್ಕೆ ಒಂದೂವರೆ ತಿಂಗಳು ಅಂತು ಹೇಗೋ ಹೇಗೋ ಮೂರು ತಿಂಗಳು ಆಗಬೇಕು ಆದ್ದರಿಂದ ಜ್ಯೇಷ್ಠ ಶುದ್ಧವೇ ಸರಿ ಎಂದು ಎಲ್ಲರೂ ಸೇರಿ ರಾಧಾಂತ ಮಾಡಿದರು ಸಿದ್ಧಾಂತ ಮಾಡಿದರು ಅಂದಿನ ವಿಶೇಷವೆಂದರೆ ರಾಜನ ಮಂತ್ರಾಲೋಚನಾ ಮಂಡಲದಲ್ಲಿ ರಾಜಪುರೋಹಿತ ಭಾರ್ಗವ ಇರಲಿಲ್ಲ ರಾಜಾಗ್ಞೆಯಂತೆ ಅಂದಿನಿಂದಲೇ ಯಜ್ಞ ಮಂಟಪ ವಿದ್ವದ್ವಸತಿ ಜಲಾಶಯಗಳ ನಿರ್ಮಾಣ ಆರಂಭವಾಯಿತು ಮರುದಿನ ಶುಭ ರಾಜ್ಯದ ಅಮೃತ ಹಸ್ತದಿಂದ ಜ್ಞಾನನಗರದ ಅಸ್ಥಿಭಾರ ಶಿಲೆಯ ಪ್ರತಿಷ್ಠೆಯಾಯಿತು ನಗರೋದ್ಯಾನದಲ್ಲಿ ವಸತಿಗಳು ಅಲ್ಲಲ್ಲಿ ಕೃತ್ರಿಮ ಜಲಾಶಯಗಳು ಅದಕ್ಕೆ ದಕ್ಷಿಣವಾಗಿ ವಿಸ್ತಾರವಾಗಿರುವ ಬಯಲಿನಲ್ಲಿ ಯಜ್ಞ ಮಂಟಪವುಗಳು ಎಲ್ಲ ಏರ್ಪಟ್ಟಾದವು ಯಜ್ಞ ಮಂಟಪವು ವಿದ್ವಾಂಸರು ಮಹಾರಾಜರುಗಳು ಪ್ರೇಕ್ಷಕರು ಮೊದಲಾದವರು ಕುಳಿತುಕೊಳ್ಳುವುದಕ್ಕೆ ಅನುಕೂಲವಾಗಿರುವಂಥ ವಿಸ್ತಾರವಾಗಿ ರಚಿತವಾಗಿ ರಚಿತವಾಗಬೇಕೆಂದಾಯಿತು ಗಂಗಾ ಯಮುನಾತೀರದಲ್ಲಿ ಸಿಂಧು ಸರಸ್ವತಿಗಳ ಮಗ್ಗುದಲ್ಲಿ ದಕ್ಷಿಣದ ನರ್ಮದಾ ತಪಿತಿ ಕೃಷ್ಣ ಗೋದಾವರಿ ಕಾವೇರಿ ತಾಮ್ರಪರ್ಣಿ ನೀರಿನೀಗಳಲ್ಲಿ ಕಡಲು ದರ ಕಡಲ ದಡಗಳಲ್ಲಿ ಗುರುಕುಳಗಳನ್ನು ಆಶ್ರಮಗಳನ್ನು ಕಟ್ಟಿಕೊಂಡಿದ್ದಲ್ಲ ಆಹ್ವಾನಗಳು ಹೋದವು ಹಾಗೆಯೇ ದೂರದೇಶದ ಅರಸುಗಳಿಗೆ ತಮ್ಮಲ್ಲಿರುವ ಮಹಾವಿದ್ವಾಂಸರನ್ನು ಕರೆದುಕೊಂಡು ಜ್ಞಾನ ಸತ್ಯಕ್ಕೆ ಬರಬೇಕೆಂದು ಕರೆಯುವುದು ಕರೆಯೋಯಿತು ಹಾಗೆಯೇ ಹಿಮಾಚಲದಿಂದ ದಕ್ಷಿಣದಲ್ಲಿ ಸಮುದ್ರದವರೆಗೆ ಇರುವ ನಾನಾ ದೇಶಗಳ ಅಧಿಪತಿಗಳಿಗೆಲ್ಲ ವಿದ್ವಾಂಸರೊಡನೆ ಬರಬೇಕೆಂದು ಆಹ್ವಾನ ಪತ್ರಿಕೆ ಹೋಯಿತು ಜ್ಞಾನ ನಗರದ ನಿರ್ಮಾಣವು ಭರದಿಂದ ಸಾಗುತ್ತಿದೆ ಭಾವಿಗಳು ಕೂಪಗಳು ಕಟ್ಟೆಗಳು ಕೆರೆಗಳು ರೂಪುಗೊಳ್ಳುತ್ತಿವೆ ಕೃತಿಮ ಗಿರಿಗಳು ವನಗಳು ಕಟ್ಟಿಗೆಗಳಿಂದ ಕೂಡಿದ ಮಹಾವೃಕ್ಷಗಳು ಛಾಯಾ ಸಮೇತವಾಗಿರುವ ರಾಜೀತಿಗಳು ಸೃಷ್ಟಿಯಾಗುತ್ತಲಿವೆ ವಿಸ್ತಾರವಾಗಿ ಭವ್ಯವಾದ ಯಜ್ಞ ಯಜ್ಞ ಮಂಟಪವು ಮೇಲಕ್ಕೇಳುತ್ತಿದೆ ನಗರದಲ್ಲಿ ವರ್ತಕರು ಬರುವ ಜನ ಸಮೂಹಕ್ಕೆಂದು ಧಾನ್ಯಾದಿಗಳನ್ನು ರಾಜಸಹಾಯದಿಂದ ಚೇತರಿಸುತ್ತಿದ್ದಾರೆ ರಾಜಾಗ್ನಿಯೆಂದು ರಾಜಧಾನಿಯೆಲ್ಲವೂ ಶೃಂಗಾರವಾಗುತ್ತಿದೆ ರಾಜಧಾನಿಯ ಸುತ್ತಮುತ್ತಲಿನ ಹಳ್ಳಿಗಳ ಕವಾಡಿಗರು ಏಳು ದಿನಗಳ ಜ್ಞಾನ ಸತ್ಯಕ್ಕೆ ಬರುವವರಿಗೆ ಬೇಕಾದ ಹಾಲು ಮೊಸರು ತುಪ್ಪಗಳನ್ನು ಶೇಖರಿಸಲು ಬೇಕಾದ ಏರ್ಪಟ್ಟ ಮಾಡಿಕೊಳ್ಳುತ್ತಿದ್ದಾರೆ ಎಲ್ಲರೂ ಜಾಗೃತವಾಗಿ ನಗರ ನಿರ್ಮಾಣದ ಕಡೆಗೆ ಓಡುತ್ತಿದೆ ಎಲ್ಲವೂ ಜಾಗೃತವಾಗಿ ನಗರ ನಿರ್ಮಾಣದ ಕಡೆ ಓಡುತ್ತಿದೆ ರಾಜನು ದಿನವೂ ಕುದುರೆ ಕುಳಿತು ಮಿತ್ರ ಪರಿವಾರನಾಗಿ ಬಂದು ಎಲ್ಲವನ್ನು ವೀಕ್ಷಣೆ ಮಾಡಿಕೊಂಡು ಹೋಗುತ್ತಿದ್ದಾರೆ ಒಂದು ದಿನ ರಾಜನಿಗೆ ಏನೋ ಒಂದು ಯೋಚನೆ ನಾನು ಎಷ್ಟರವನು ಈ ಭಾರೀ ಕಾರ್ಯಕ್ಕೆ ಕೈಹಾಕಿ ನಗದಾಳ ನಗಪಾಡಾದರೆ ಅದು ಗತಿಯೇನು ಭರತ ಕಂಡ ರಾಜರುಗಳಿಗೆಲ್ಲ ದೇಶದ ರಾಜರಿಗೆಲ್ಲ ನಮ್ಮ ರಾಜ್ಯದ ಸುತ್ತಮುತ್ತಲಿನ ರಾಜ್ಯಗಳ ಮಹಾನದಿ ತೀರಗಳ ಗುರುಕುಲಾಧ್ಯಕ್ಷರಿಗೆಲ್ಲ ಆಹ್ವಾನವನ್ನು ಕಳಿಸಿರುವುದಾಗಿದೆಯಲ್ಲ ಅವರೆಲ್ಲ ಬಂದು ಬಿಟ್ಟರೇನು ಗತಿ ಎಂದು ಕಳವಳವಾಯಿತು ಒಂದು ಸಲ ಏತಕ ಯೋಚನೆ ನಮ್ಮ ನಗರದಲ್ಲಿ ಕುಬೇರಗಳನ್ನು ಕೊಂಡುಕೊಳ್ಳುವಲ್ಲ ವರ್ತಕರಿದ್ದಾರೆ ಅರಮನೆಯಲ್ಲಿರುವ ಧನವು ಸಾಲದೆ ಹೋದರೆ ಅದು ಅವರಿಂದ ತೆಗೆದುಕೊಂಡರಾಯಿತು ಎಂದು ಧೈರ್ಯ ಹೇಳಿಕೊಳ್ಳುವನು ಇತ್ತ ಕಡೆಯಿಂದ ಓಡಿಸಿದರೆ ಮತ್ತೆ ಹತ್ತ ಕಡೆಯಿಂದ ಬರುವ ಬೇಸಿಗೆ ನೋಣ ನೋಣದಂತೆ ಯೋಚನೆಯು ಮರುಕ್ಷಣದಲ್ಲಿ ಕವಿದುಕೊಳ್ಳುವುದು ಬರುವ ವಿದ್ವಾಂಸರಿಗೆ ಅವರಿಗೆ ದಾರಿಯ ವೆಚ್ಚವಿಲ್ಲದೆ ಒಂದು ಸಾವಿರವಾದರೂ ಹೊಂದ ಕೊಡುದರೆ ಜ್ಞಾನವು ಎಂತಹ ಬಂದ ವಿದ್ವಾಂಸರು ಒಬ್ಬೊಬ್ಬರೇ ಬರುವರೆ ಅವರ ಪ್ರಧಾನ ಶಿಷ್ಯರಿಂದ ನಾಲ್ಕೈದು ಜನರನ್ನಾದರೂ ಕರೆದುಕೊಂಡು ಬರುತ್ತಾರೆ ಅವರೆಲ್ಲ ಅವರನ್ನೆಲ್ಲ ಬರೀ ಕೈಯಲ್ಲಿ ಕಳಿಸಲಾದ ಅವರಿಗೂ ಒಂದೊಂದು ನೂರಾದರೂ ಕೊಡಬೇಡವೆ ಅವರೆಲ್ಲರೂ ಇಲ್ಲಿಯವರೆಗೂ ಅವರಿಗೆ ಭೋಜನಾದಿ ಉಪಚಾರಗಳು ಆಗಬೇಡವೆ ಹೇಗೆ ಹೇಗೆ ನೋಡಿದರೂ ಒಂದು ಕೋಟಿ ಹೊಂದಾದರೂ ಆಗದೆ ಹೋದರೆ ಹೇಗೆ ಎಂದು ಮತ್ತೆ ಭೀತಿಯಾಯಿತು ಅರಸನಿಗೆ ಅಂದಿನ ರಾತ್ರಿ ಊಟವೂ ರೂಚಿಸಲಿಲ್ಲ ಹಂಸ ತೂಲಿ ಕಾತ್ಪಲ್ಲದಲ್ಲಿ ಹಂಸ ತೂಲಿ ಕಾತಲ್ಪದಲ್ಲಿ ಮೇಲೆ ಮಲಗಿದ್ದರೂ ಕಣ್ಣಿಗೆ ನಿದ್ದೆ ಬರಲಿಲ್ಲ ತನ್ನ ರಾಜ್ಯದ ಉತ್ಪತ್ತಿಯೇನು ಹಿಂದಿನವರು ಶೇಖರಿಸಿಟ್ಟಿರುವ ಹಣವೆಷ್ಟು ತಾನು ಪ್ರಯತ್ನಪಟ್ಟರೆ ಇನ್ನೂ ಎಷ್ಟು ಸಂಪಾದಿಸಬಹುದು ಎಂದು ಎಲ್ಲವನ್ನೂ ಲೆಕ್ಕ ಹಾಕಿದನು ಹೇಗೆ ಹೇಗೆ ಲೆಕ್ಕ ಮಾಡಿದರೂ ಐವತ್ತು ಲಕ್ಷಕ್ಕಿಂತ ಹೆಚ್ಚಾಗುವಂತಿರಲಿಲ್ಲ ತನಗೆ ಈ ಜ್ಞಾನ ಸತ್ಯಕ್ಕೆ ಬೇಕಾಗಿರುವುದು ಒಂದು ಕೋಟಿ ಅರಸ ಕೋಟಿ ಅರಸನಿಗೆ ಯೋಚನೆಯು ಬಲವಾಗಿ ದಲೆಯನ್ನು ಬಿಟ್ಟು ಕೊಂಡಿತು ತೀರದ ಯೋಚನೆಯು ಮುಂದುವರೆದು ಜ್ವರವನ್ನೂ ತಂದಿತು ಇನ್ನು ಒಂದು ಕ್ಷಣದ ನಿದ್ದೆ ಇಲ್ಲ ಅರಮನೆಯ ಬಾಗಿಲು ಪ್ರಹರಿಯು ಕೂಗುವ ಕೂಗು ಕೇಳಿಸುವಷ್ಟು ನಿಶ್ಶಬ್ದವಾಗಿರುವ ಸಮಯದಲ್ಲಿ ತನ್ನ ನಿಶ್ವಾಸದ ದನಿಯು ಕಿವಿಗೆ ಗುಡುಗಿನಂತೆ ಕೇಳಿಸುವಂತಾಗಿ ಅರಸನು ಮಲಗಿಲ ಮಲಗಿರಲಾರದೆ ಎದ್ದು ಕುಳಿತುಬಿಟ್ಟನು ಈಗ ಇನ್ನೊಂದು ಯೋಚನೆ ಅಲ್ಲಿ ಹರಿಯಬಂತು ಹೌದು ಇಷ್ಟೆಲ್ಲ ನಾನು ಮಾಡಿ ಮಾಡುತ್ತಿರುವುದು ಏತಕ್ಕೋಸ್ಕರ ಬ್ರಹ್ಮಶ್ಠನಾದ ಗುರುವನ್ನು ಸಂಪಾದಿಸುವುದಕ್ಕೆ ಈ ವರ್ವಿಗೆ ನನಗೆ ಗೊತ್ತಿರುವವರಲ್ಲಿ ಭಗವಾನರು ಈ ಪಟ್ಟಕ್ಕೆ ಯೋಗ್ಯರು ಆಯಿತು ವಿದೇಶಗಳಲ್ಲಿ ವಿದ್ವಾಂಸರೇ ಇಲ್ಲವೇ ಅವರು ಯಾರಾದರೂ ಈತನಗಿಂತ ಪ್ರಬಲವಾದರೆ ಏನು ಮಾಡಬೇಕು ನಾನಾಗಿ ಈತನ ಅವಮಾನಕ್ಕೆ ಕಾರಣನಾಗುವೆನ್ನಲ್ಲ ಹಾಗಾದರೆ ನಾನು ಎಷ್ಟು ಅಭಿಮಾನ ವಶನಾಗಿ ಮಾಡುತ್ತಿರುವುದೇನು ಇರಲಾರದು ಹಾಗೆನ್ನುವಂತಿಲ್ಲ ಅಂದಿನ ದಿನ ಆತನು ಆಶ್ರಮಕ್ಕೆ ಹೋಗಿ ಸಂಹಿತ ಬ್ರಾಹ್ಮಣ ಉಪನಿಷತ್ತುಗಳನ್ನು ಹುಟ್ಟಿ ದಿನ ದಿನಕ್ಕೂ ಪಲ್ಲವಿಸಿ ಬೆಳೆದ ಅಭಿಮಾನ ಮಹಾವೃಕ್ಷವು ಇಂದು ಹೃದಯದಲ್ಲಿ ತಾನೇ ತಾನಾಗಿದೆ ನಾನು ಆ ಅಭಿಮಾನಕ್ಕೆ ವಚನಾಗಿ ಹೋಗಬಾರದಷ್ಟು ಸಿರುಕಲಾರದಷ್ಟು ದೂರ ಹೋಗಿಬಿಟ್ಟಿದ್ದೇನೆ ಇನ್ನು ಹಿಂಚರಿಗಿ ಬರುವಂತಿಲ್ಲ ಈಗ ನನ್ನ ಸರ್ವಸ್ವವನ್ನು ಜೊತೆಗೆ ಭವಿಷ್ಯತನ್ನು ಸೇರಿಸಿ ವಿತರಣೆ ಮಾಡಿ ಈ ಸತ್ವವನ್ನು ಸಾಧಿಸಬೇಕು ಈ ಸತ್ವವನ್ನು ಸಾಧಿಸಬೇಕು ಸಾಧ್ಯವೇ ಸಾಧ್ಯವೇ ಅರಸನಿಗೆ ದಿಗಲಾಯಿತು ಅವಿವೇಕವಾಯಿತಲ್ಲ ಇದನ್ನು ತಿದ್ದುಕೊಳ್ಳುವುದಕ್ಕೂ ಆಗುವಂತಿಲ್ಲವಲ್ಲ ಎಂದು ಕಳವಳವು ತಾನೇ ಸಾವಿರಾರು ಅಲ್ಲ ಲಕ್ಷಾಂತರ ಸೈನ್ಯದ ಸಮುದ್ರವು ಎದುರಾದರೂ ಹೆದರದೆ ಉಬ್ಬುತ್ತಿದ್ದವನು ಇಂದು ಹೆದರು ಬಿಟ್ಟಿದ್ದಾನೆ ಎಳೆಯ ಮಗುವಿಗೆ ಗುಮ್ಮನನ್ನು ತೋರಿಸಿದಂತಾಗಿ ವಿಕರಣವನ್ನಾಗುವಷ್ಟು ಹೆದರಿದ್ದಾನೆ ಆ ಅರ್ಧರಾತ್ರಿಯೆಲ್ಲ ಮೈಯಲ್ಲಿ ಬೆವರಿಡುತ್ತ ಬೆವರಿಡುತ್ತದೆ ಅರಸನು ಮೈಯಲ್ಲಿ ಹಿತ್ತಲಿಂದ ಒರೆಸಿಕೊಳ್ಳುತ್ತಾನೆ ಮತ್ತೆ ಆಲೋಚನೆಯೂ ಬಂತು ಎಂದರೆ ಮೈಯೆಲ್ಲ ಬೆವರು ಸ್ನಾನವಾಗುತ್ತದೆ ಆ ಕಿದ್ದ ಭೀತಿಯಲ್ಲಿ ಕಳವಳದ ಅಂಜಿಕೆಯಲ್ಲಿ ಅರಸನಿಗೆ ತಾನು ಎಲ್ಲಿರನು ಎಲ್ಲಿರುವನು ಎಂಬುದು ಅದು ಮರೆತು ಹೋಗುತ್ತದೆ ಏನೂ ಮಾಡಬೇಕು ಎಂಬುದನ್ನು ಅರಿವು ಗೊತ್ತಾಗುವಂತಿಲ್ಲ ತುಂಬಿದ ಕತ್ತಲೆಯಲ್ಲಿ ಇದ್ದ ಕಣ್ಣು ಕಿವಿಯಿಂದಲಾದರೂ ಏನಾದರೂ ಗುರುತು ಮಾಡಿಕೊಂಡು ಹೇಳಿ ಹೋಗೋಣ ಎಂದರೆ ಕಿವಿ ಮುಚ್ಚಿಹೋದರೆ ಆಗುವಂತಾಗಿದೆ ಮೇಲಕ್ಕೆ ಏಳಲು ಉಸುವುದಿಲ್ಲ ಮಲಗಿರಲು ಆಗುವುದಿಲ್ಲ ಕಣ್ಣು ಬಿಡುವುದಕ್ಕೂ ಹೆದರಿಕೆಯಾಗುತ್ತಿದೆ ಕೊನೆಗೆ ತಾನು ಯಾರು ಏನು ಎಂಬುದನ್ನು ಮರೆತು ಬಿಟ್ಟು ಎದುಕಾಗಿ ಅಂಜುತ್ತಿರುವುದು ಎಂಬುದೂ ಮರೆತು ಹೋಗಿ ಬರಿಯ ಅಂಜಿಕೆಯೊಂದು ಉಳಿದು ಮೈಯೆಲ್ಲಾ ಗಡಗಡ ನಡಗುತ್ತದೆ ಹಾಗೆ ಒಂದು ಗಳಿಗೆ ಅತನು ಒದ್ದಾಡುತ್ತಿರುವಾಗ ಆಯಾಸವು ಮಿತಿ ಎಂಬಂತೆ ಜೀವನು ಸ್ವಸ್ಥಾನವನ್ನು ಬಿಟ್ಟು ಕಂಠಕ್ಕಿಳಿಯುತ್ತಾನೆ ಜೆ ಇಷ್ಟು ಹೆದರುವವನೇ ದೇಹದಲ್ಲಿ ನಾವಿರಬಾರದು ಎಂದು ಕಾರಣಗಳನ್ನೆಲ್ಲ ಬಿಟ್ಟು ಹೊರಟು ಹೋಗಿ ಹೋದವು ಎಂಬಂತೆ ಕರಣಗಳು ನಿಶ್ ದೇಹವು ಒದ್ದಾಟವನ್ನು ಬಿಟ್ಟು ಸುಮ್ಮನಾಗುತ್ತದೆ ಜೀವನ ಕನಸು ಕಾಣುತ್ತಾನೆ ಕನಸಿನಲ್ಲಿ ಕನಸಿನಲ್ಲಿ ಒಂದು ಭಾರೀ ತೋಪು ಕತ್ತಲು ಅಲ್ಲಿ ಕೈಯಿಂದ ಬೊಳೆದವರು ತುಂಬಿಕೊಳ್ಳುವಷ್ಟು ದಟ್ಟವಾಗಿ ಮುಚ್ಚಿಕೊಂಡಿದೆ ಎತ್ತ ತಿರುಗಿದರೂ ಒಂದು ಭಾರೀ ಮರ ಅಡ್ಡವಾಗಿದೆ ಮರಗಳ ಸಂದಿನ ನೀತೂರಿಕೊಂಡು ಬರಲು ಕಂಡಿದ್ದರೂ ಅದರ ಸಹಾಯವು ವಿಫಲವಾಗಿದೆ ಏನೋ ಹೆದರಿಕೆಯಾಗುತ್ತಿದೆ ಕತ್ತಲೆಯ ಪ್ರಾಣಿಗಳೆಲ್ಲ ಕತ್ತಲೆಯ ಪ್ರಾಣಿಗಳೆಲ್ಲ ದ್ವಿಪಾದ ಚತುಶ ಚತುಷ್ಟ ಚತುಷ್ಟ ದಾಗಳೆಲ್ಲ ಅಲ್ಲಿ ಸೇರಿ ತನ್ನ ಮೇಲೆ ದಾಳಿ ಮಾಡಬೇಕೆಂದು ಮಸಲತ್ತು ಮಾಡಿ ತಾನೊಬ್ಬ ಕೈಯಲ್ಲಿ ಒಂದು ಒಣ ಕಂಡು ತಾನೊಬ್ಬ ಕೈಯಲ್ಲಿ ಒಂದು ಒಣ ಇಲ್ಲ ಅವು ನೂರಾರು ಎನಿಸುತ್ತಿದೆ ಏನು ಮಾಡಬೇಕು ಆಗ ಯಾರೋ ಒಬ್ಬರು ಜನಕ ಎಂದು ಕೂಯಿಕೊಂಡು ಬರುತ್ತಾರೆ ದಿಗಿಲೇಕೆ ಜನಕ ಈಗತ್ತದೆ ಈ ಮರಗಳು ಈ ಮೇಲೆ ಬೇರೆ ಬೀಳಲಿರುವ ಪ್ರಾಣಿಗಳು ಎಲ್ಲವೂ ನಿನ್ನ ಮನಸ್ಸೃಷ್ಟಿ ನೀವೆಲ್ಲ ನಾನೇ ಎನ್ನು ಅದಕ್ಕೆ ಅದೇ ಮದ್ದು ನೀನು ಪ್ರತ್ಯೇಕನಲ್ಲ ಎನ್ನು ಇದೆಲ್ಲವೂ ಸೇರಿ ಒಂದು ಆ ಒಂದು ನೀನು ಎನ್ನು ಎನ್ನುತ್ತಾರೆ ಜನಕನು ತನಗೆ ಅದ ಅದು ಅರ್ಥವಾಗದಿದ್ದರೂ ಅವರು ಹೇಳಿದಂತೆ ಹೇಳುತ್ತಾನೆ ದೇಹವೇ ತಾನೆಂಬ ಭಾವ ಕಳಿಸಿ ಬಿದ್ದಂತಾಗುತ್ತದೆ ಚೇತನಾದ ತಾನು ಎಲ್ಲೆಲ್ಲಿಯೂ ಇರುವ ಸರ್ವ ಎಂಬ ಅನುಭವವೂ ಮೂಡುತ್ತದೆ ಆಗ ಯಾರನ್ನು ಕಂಡು ಹೆದರಬೇಕೋ ಅವುಗಳಲ್ಲಿ ಇರುವವನು ಅವು ತಾನೇ ಎಂದು ಗೋಚರವಾಗುತ್ತದೆ ಮೇಲಿನ ಆಕಾಶದಲ್ಲಿ ಸುತ್ತಮುತ್ತಲಿನಲ್ಲಿ ಇದ್ದ ಜಚೇತನೆ ಎಲ್ಲವೂ ಪ್ರಸನ್ನವಾಗುತ್ತವೆ ತಾನೇ ತಾನಾಗಿದ್ದ ಕಳವಳ ಅಂಜಿಕೆ ದಿಗಿಲು ಮಾಯವಾಗುತ್ತದೆ ಯಾರೋ ಅಭಯಂ ವೈ ಪ್ರಾಪ್ತೋಸಿ ಜನಕ ಎಂದು ತಲೆಯ ಮೇಲೆ ಕೈ ಇರುತ್ತಾರೆ ತಾನು ಸಂತೋಷದಿಂದ ಅವರಿಗೆ ಪಾದಾಭಿವಂದನ ಮಾಡುತ್ತಾನೆ ಎದ್ದು ನೋಡಿದರೆ ಅವರು ತನಗೆ ಚಿರುಪರಿಚಿತರು ಎನಿಸುತ್ತಿದೆ ಆದರೂ ಪರಿಚಯವು ನೆನಪಾಗಲಲ್ಲದು ಹಾಗೆಯೇ ಕಣ್ಣಿಟ್ಟು ನೋಡಿ ತಾವು ಭಗವಾನರಲ್ಲವೇ ಎನ್ನುತ್ತಾನೆ ಬಂದವರು ನಗುತ್ತಾರೆ ನಗುವಿನ ಕೇಕೆಯು ಅಡುಗುತ್ತಿದ್ದ ಹಾಗೆಯೇ ಆ ದೃಶ್ಯವೆಲ್ಲ ಬದಲಾಗುತ್ತದೆ ಸುವರ್ಣಮಯವ ಕಾಂತಿಯೇ ಇರುವ ದಿವ್ಯಲೋಕ ಅಲ್ಲಿ ಒಂದು ಬೆಟ್ಟದಂತಹ ಮನೆ ಅದರ ಮುಂದೆ ತಾನು ಸರ್ವಾಭರಣ ಭೂಷಿತನಾಗಿ ದಿವ್ಯ ವಸ್ತ್ರಾಲಂಕೃತವಾಗಿ ನಿಂತುಕೊಂಡಿದ್ದಾನೆ ತನ್ನ ಕತ್ತಿಲಿನಲ್ಲಿರುವ ಹಾರದ ಕುಸುಮಗಳು ಆಗ ತಾನೇ ಹರಡುತ್ತ ಸುತ್ತಮುತ್ತ ಹರಡಲು ಗಂಧಕ್ಕೆ ಗಂಧಾನು ಲೇಪ ಮಾಡುವಂತಿದೆ ಬಾಗಿಲಲ್ಲಿದ್ದವರು ಬಂದು ಕೈ ಮುಗಿದು ತಮಗಾಗಿ ದೇವಗುರುಗಳು ಕಾದಿದ್ದಾರೆ ಎಂದು ಒಳಗೆ ಕಲಿತುಕೊಂಡು ಹೋಗುತ್ತಾರೆ ಒಳಗೆ ಒಂದು ತೊಟ್ಟಿಯನ್ನು ಕಳೆದು ಎರಡನೇ ತೊಟ್ಟಿಗೆ ಹೋದರೆ ಅಲ್ಲಿ ಗೋಡೆಗೆ ಸೇರಿರುವಂತೆ ಒಂದು ಚಿನ್ನದ ಮಂಟಪ ಅತಲು ಇತ್ತಲು ಚಿನ್ನದ ಕುಂಭಗಳಲ್ಲಿ ತುಪ್ಪದ ದೀಪಗಳು ಉರಿಯುತ್ತಿವೆ ಆ ಮಂಟಪದಲ್ಲಿ ಒಂದು ರತ್ನಪೀಠದ ಮೇಲೆ ಒಬ್ಬರು ವಿರಾಜಿಸುತ್ತಿದ್ದಾರೆ ಕರೆದುಕೊಂಡು ಬಂದವನು ಬಾಗಿಲಲ್ಲಿ ನಿಂತು ಜನಕನನ್ನು ಅಧೋ ಅವರೇ ದೈವಗುರುಗಳು ದಯಮಾಡಿಸಿ ಎಂದು ಕೈಯಿಂದ ಬಾಯಿ ಮುಚ್ಚಿಕೊಂಡು ಹೇಳಿ ತಾನು ಹಿಂತಿರುಗುತ್ತಾನೆ ಜನಕ ಜನಕನು ಭಯ ಭಕ್ತಿಗಳಿಂದ ಆ ಪುರುಷ ವಿಗ್ರಹದ ಬಳಿಗೆ ಹೋಗಿ ನಮಸ್ಕಾರ ಮಾಡಿ ಪ್ರಸಾದಾಕ್ಷಾಂಶ ಪ್ರಸಾದಾಕಾಂಕ್ಷೆಯಂತೆ ಕೈ ಮುಗಿದುಕೊಂಡು ನಿಂತಿದ್ದಾನೆ ದೇವಗುರುವು ತರಡನಂತೆ ಕಣಬ ವೃದ್ಧನೆಂದು ತೋರುತ್ತದೆ ಆತನು ನಕ್ಕರೆ ದಿಕ್ಕು ವಿದ ದಿಕ್ಕು ವಿದಕುಗಳೆಲ್ಲ ಬೆಳಗುವಂತಿದೆ ನೋಡಿದರೆ ಆತನು ಸುತ್ತಮುತ್ತಲೂ ಬೇರೆ ಎನ್ನುವಂತಿಲ್ಲ ಆತನು ಮಾತನಾಡಿಸುತ್ತಾನೆ ಜನಕ ಭೀತಿ ಎಲ್ಲ ನಿವಾರಣೆಯಾಯಿತೋ ಆ ಪ್ರಶ್ನೆ ತೊಡನೆ ಜಾಗೃತಿನಲ್ಲಿ ತನ್ನನ್ನು ಆವರಿಸಿದ್ದ ಭೀತಿಯು ಮರುಕಳಿಸಿ ದಂತಾಗ ಮರುಕಳಿಸಿ ದಂತಾಗುತ್ತದೆ ಮುಖವು ವಿವರಣವಾಗುತ್ತದೆ ದೇಹವು ಸುಡುವಂತಾಗುತ್ತದೆ ಮೈಯಲ್ಲಿ ಬೆವರು ಕಾಣಿಸುತ್ತದೆ ದೇವ ಕಾಯಬೇಕು ಈ ಭೀತಿ ಎಳೆಯುವಂತೆ ಅನುಗ್ರಹಿಸಬೇಕು ಎಂದು ಅರಸು ಮತ್ತೆ ನಮಸ್ಕಾರ ಮಾಡುತ್ತಾನೆ ದೇವಗುರುವನ್ನಕ್ಕೂ ಹೇಳುತ್ತಾನೆ ಭೀತಿಯು ಹೋಯಿತು ಅದರ ಸ್ಮರಣವು ನಿನಗೆ ಇನ್ನೂ ಬಿಟ್ಟಿಲ್ಲ ಕೇಳು ನೀನು ಮಾಡಲು ಹೊರಟಿರುವ ದೇವತೆಗಳದು ಆದ್ದರಿಂದ ಇದರ ವ್ಯಯವನ್ನೆಲ್ಲ ದೇವತೆಗಳೇ ವಹಿಸುವರು ನಿಮ್ಮ ಅರಮನೆಯ ದಕ್ಷಿಣದಲ್ಲಿ ಬಾಳೆಯ ತೋಟವಿದೆಯಲ್ಲ ಅಲ್ಲಿ ಆ ಹಲಸಿನ ಮಗ್ಗುಲಲ್ಲಿ ಒಂದು ನಡುವಿನೆದ್ದು ಅಗಸು ನಡುವಿನ ನಡುವಿನದ್ದು ಅಗಸು ಅಲ್ಲಿ ನಾಲ್ಕು ಕಪ್ಪರಿಗೆ ಹೊನ್ನು ಸಿಕ್ಕುವುದು ಅದನ್ನೆಲ್ಲ ತೆಗೆದುಕೊಂಡು ವಿನಿಯೋಗಿಸು ಅದು ಸಾಲದೇ ಬರುವಂತೆ ವೆಚ್ಚ ಮಾಡು ಅದು ಸಾಲದೇ ಬರುವಂತೆ ವೆಚ್ಚ ಮಾಡು ನಿನ್ನ ಎರಡನೆಯ ಭೀತಿಗೂ ನಾವು ಭೀತಿಯು ಕಾರಣವಿಲ್ಲ ಸರ್ವಜ್ಞನು ಸೋಲುವುದು ಉಂಟೆ ಇನ್ನು ಮುಂದೆ ನಿನ್ನ ಹಿಂದೆ ನಾವಿದ್ದೇವೆ ಎಂಬ ನಂಬಿಕೆಯನ್ನು ಇಟ್ಟುಕೊಂಡು ಧೈರ್ಯವಾಗಿ ವರ್ತಿಸು ಎಲ್ಲವೂ ಜಯಿಸುವುದು ಇಂದು ಆಶೀರ್ವಾದ ಆಶೀರ್ವಾದ ಮಾಡಿ ಕೈ ಎತ್ತಿದನು ಅರಸನು ಹಗುರವಾದ ಮನಸ್ಸಿನಿಂದ ನಮಸ್ಕಾರ ಮಾಡಿದನು ಅರಸನಿಗೆ ಎಚ್ಚರವಾಯಿತು ಮಗವಡಿಯಾಗಿ ಹಾಸಿಗೆಯ ಮೇಲೆ ಮಲಗಿದ್ದವನು ಮೇಲಕ್ಕೆನು ಹಿಂದಿನ ರಾತ್ರಿಯೇ ಕೆಟ್ಟ ಗುರುತುಗಳೊಂದೂ ದೇಹವು ಲಘುವಾಗಿದೆ ಚಿತ್ತಾರಿಗಳೆಲ್ಲವೂ ಪ್ರಸನ್ನವಾಗಿವೆ ಸಣ್ಣಗೆ ಬೀಸುವ ತಂಗಾಳಿಯು ಬೆಳಗಾಗುತ್ತಿರುವುದನ್ನು ಸೂಚಿಸುತ್ತಿದೆ ತೆಗೆಯುತ್ತಿರುವ ಕಾವಳವು ಅದು ನಿಜವೆಂದು ಸಾಕ್ಷಿ ಕೊಡುತ್ತಿದೆ ಅಲ್ಲೊಂದು ಇಲ್ಲೊಂದು ಕುಗ್ಗುತ್ತಿರುವ ಹಕ್ಕಿಗಳು ಹೌದು ಹೌದು ಎನ್ನುವಂತಿದೆ ಅರಸು ಹಿಂದಿನ ರಾತ್ರಿ ನಡೆದೆಲ್ಲವನ್ನೊಂದು ನೆನಪು ಮಾಡಿಕೊಂಡರು ಆಶ್ಚರ್ಯವಾಯಿತು ಅದೇ ಆದಷ್ಟು ಕೊಂಚವೂ ಮರ್ತಿಲ್ಲ ಆದಷ್ಟು ಕೊಂಚವೂ ಮರ್ತಿಲ್ಲ ಹಾಗೆ ಕನಸು ನೆನಪಾಯಿತು ಅದೂ ಒಂದಿಷ್ಟು ಮರ್ತಿಲ್ಲ ಮೊದಲಿನಿಂದ ಕೊನೆಯವರಿಗೆ ವಿವರಗಳೆಲ್ಲ ನೆನಪಿದೆ ಅರಸನಿಗೆ ಕನಸು ತನ್ನ ಕವಳದಿಂದ ಕಾಣಿಸಿದುದು ಎನಿಸಲಿಲ್ಲ ಭಗವಾನರು ಬಂದಿದ್ದರು ಎಲ್ಲವೂ ನೀನೆ ಎಂದರು ಅಭಯಂ ವೈ ಪ್ರಾಪ್ತೋಸಿ ಜನಕ ಎಂದರು ಆಮೇಲೆ ದೇವಗುರುಗಳ ದೇವಗುರುಗಳ ದರ್ಶನವಾಗಿ ಅವರು ನಿಧಿಯ ವಿಚಾರ ಹೇಳಿದರು ಇನ್ನು ಮುಂದೆ ನಿನ್ನೆ ಹಿಂದೆ ನಾವಿದ್ದೇವೆಂಬ ನಂಬಿಕೆಯಿಂದ ವರ್ತಿಸು ಎಲ್ಲವೂ ಗೆಲ್ಲುವುದು ಎಂದರು ಇನ್ನು ಕೊಂಚವತ್ತು ಹೊತ್ತು ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಬಾಳೆಯ ತೋಟದಲ್ಲಿ ಆಗಿಸಿದರೆ ಆಗ ಕನಸಿನ ನಿಜವು ನಿಜವೂ ಸುಳ್ಳು ಗೊತ್ತಾಗುವುದು ಎಂದು ಗೊತ್ತು ಮಾಡಿಕೊಂಡವು ಅಷ್ಟರಲ್ಲಿ ಪ್ರಾತಃ ಕಾಲದ ಮಂಗಳ ವಾದ್ಯವು ಅದರ ಹಿಂದೆಯೇ ಒಂದಿ ಮಾದಿಗರ ಒಂದಿಮಾಗದರೆ ಸ್ತುತಿಯು ಕೇಳಿಬಂತು ಆ ಸುಶ್ರಾವವಾದ ವಾದ್ಯಗೀತಗಳು ಭವಿಷ್ಯತ್ತಿನ ದೂರ ದೂತರೆಂಬಂತಿದ್ದು ಆತನನ್ನು ಉತ್ತೇಜನಗೊಳಿಸಿದವು ಮಂತ್ರಿ ಭಂಡಾರಿಗಳಿಗೆ ಆದಷ್ಟು ಬೇಗ ಬರುವಂತೆ ನಿರೂಪವನ್ನು ಕಳಿಸು ಮಂತ್ರಿ ಬಂಡಾರಿಗಳಿಗೆ ಆದಷ್ಟು ಈಗ ಬರುವಂತೆ ನಿರೂಪವನ್ನು ಕಳಿಸು ಅಗೆಯುವುದಕ್ಕೆ ನಾಲ್ಕು ಜನ ಆಳುಗಳು ಸಿದ್ಧವಾಗಿರಲಿ ಎಂದು ಹೇಳಿ ಅವರ ಅರಸು ಸ್ಥಾನಕ್ಕೆ ಹೋದನು ಅರಸನು ಎಲ್ಲವನ್ನೂ ಮುಗಿಸಿಕೊಂಡು ಬರುವ ವೇಳೆಗೆ ಮಂತ್ರಿ ಮಂತ್ರಿ ಭಂಡಾರಿಗಳು ಬಂದು ಕಾಣಿಸಿಕೊಂಡರು ರಾಜನು ಅವರ ಮರ್ಯಾದೆಯನ್ನು ಸ್ವೀಕರಿಸಿ ಅಂದಿನ ಬೆಳಗ್ಗೆಯಿಂದ ಕನಸಿನಲ್ಲಿ ಎಷ್ಟು ಹೇಳಬಹುದೋ ಅಷ್ಟು ಹೇಳಿ ಅವರನ್ನು ಕರೆದುಕೊಂಡು ಬಾಳೆಯ ತೋಟಕ್ಕೆ ಬಂದರು ಆಳುಗಳು ಹಿಂದೆಯೇ ಬಂದರು ಬಾಳೆಯ ತೋಟದಲ್ಲಿರುವ ಹಲಸಿನ ಮರದ ಮಗ್ಗಲಲ್ಲಿ ಅಗೆಯುವುದಕ್ಕೆ ಅವಕಾಶವಿರುವುದು ಪೂರ್ವ ದಿಕ್ಕಿನಲ್ಲಿ ಮಾತ್ರ ಅಲ್ಲಿಯೇ ಅರಸನು ಅಗಿಸಿದನು ನಡುವಿನ ಅಗೆಯುತ್ತಿದ್ದ ಹಾಗೆಯೇ ಹಾರಿಯು ಯಾವುದೋ ಲೋಹಮ ಪಾತ್ರೆಯನ್ನು ಸಂಧಿಸಿತು ಖಣೀಲಿಂದ ಸದ್ದಾಯಿತು ಎಲ್ಲರ ಕುತೂಹಲವು ಹಿಂಬಡಿಸಿತು ಇನ್ನಷ್ಟು ಅಗೆಯುವುದರೊಳಗಾಗಿ ಒಂದು ಕೊಪ್ಪರಿಗೆ ಇವರು ಸಿಕ್ಕಿತು ಅದನ್ನು ಬಿಡಿಸಿದರು ದಪ್ಪ ಪುಷ್ಟವಾದ ನಾಲ್ಕು ನಾಲ್ವರು ಎತ್ತುವ ಎತ್ತ ಎತ್ತುವುದಕ್ಕಾಗದಷ್ಟು ಭಾರವಾದ ಕೊಪ್ಪರಿಗೆ ಅದರ ಬಾಯನ್ನು ಕಲ್ಲಿನಿಂದ ಮುಚ್ಚಿದ್ದಾರೆ ಎರಡು ಕಡೆಯಿಂದ ಬಳೆಗಳಿವೆ ಕೊಪ್ಪರಿಗೆ ಹಿತ್ತಾಳೆಯದು ಆದರೂ ಕೊಂಚವೂ ಬಣ್ಣವು ಸುಳಿದ ಮಸೂ ಬಣ್ಣ ಮಸೂಳಿಲ್ಲ ಮಸೂಳಿಸಿಲ್ಲ ಮನ್ಸಿ ಭಂಡಾರಿಗಳು ಸೇರಿ ಕೊಪ್ಪರಿಗೆ ಮೇಲೆ ಕತ್ತಿದ್ದರು ಬರುತ್ತಿದ್ದ ಹಾಗೆಯೇ ಅರಸನು ಅದನ್ನು ಎಳೆದುಕೊಂಡರು ತೆಗೆದು ನೋಡಿದರೆ ಅದರಲ್ಲಿ ಮೂರು ಬೆರಳು ಅಗಲದ ಹೊಂದಿನ ನಾಣ್ಯಗಳು ಒಂದು ಕಡೆ ಚತುರುವಿರುವ ಸಿಂಹಾಸನದ ಮೇಲೆ ಆಶೀರ್ವಾದ ಮಾಡುತ್ತಿರುವ ಮುದ್ರೆಯಲ್ಲಿರುವ ರಾಜನೊಬ್ಬನು ಇನ್ನೊಂದು ಕಡೆ ಯಾವುದೋ ಅಜ್ಞಾತ ಲಿಪಿಯಲ್ಲಿರುವ ಏನೋ ಒಂದು ಶ್ಲೋಕ ನಡುವೆ ಒಂದು ಅದರ ಬುಡದಲ್ಲಿ ಒಂದು ಹಸು ಅದರ ಕೆಳಗೆ ಇನ್ನೊಂದು ಕೊಪ್ಪರಿಗೆ ಅದನ್ನು ಬಿಡಿಸಿದರೆ ಅದರ ಕೆಳಗೆ ಇನ್ನೊಂದು ಕೊಪ್ಪರಿಗೆ ಅದನ್ನು ಬಿಡಿಸಿ ನೋಡಿದರೆ ಅದರ ಕೆಳಗೆ ಇನ್ನೂ ಕೊಪ್ಪರಿಗೆ ಮನ್ಸಿ ಭಂಡಾರಿಗಳು ತೋಟದ ಹಾಲುಗಳನ್ನು ಕರೆದು ಅವರ ಸಹಾಯದಿಂದ ಆ ಕೊಪ್ಪರಿಗೆಗಳನ್ನು ತೆಗೆದು ಎಲ್ಲ ಅಭಿಮಾನಿ ಬಳಕೆ ಸಾಗಿಸಿದರು ಭಂಡಾರಿಯು ಇತರರ ಸಹಾಯದಿಂದ ಒಂದು ಕೊಪ್ಪರಿಗೆ ಹಣವನ್ನು ಲೆಕ್ಕ ಮಾಡಿದನು ಒಂದೊಂದು ಕೊಪ್ಪರಿಗೆ ಒಂದೊಂದು ಲಕ್ಷದಂತೆ ಒಟ್ಟು ನಾಲ್ಕು ಲಕ್ಷದ ನಾಣ್ಯಗಳಿದ್ದವು ಭಂಡಾರಿಯು ಇವು ಒಂದೊಂದಕ್ಕೆ ನಮ್ಮ ನಾಣ್ಯ ಇಪ್ಪತ್ತೈದು ಅದರಂತೆ ಇದರ ಬೆಲೆಯು ಒಂದು ಕೋಟಿ ಎಂದನು ಅರಸನಿಗೆ ದಿನ ತಾನು ಬೇಕೆಂದದ್ದು ಒಂದು ಕೋಟಿ ನೆನಪಾಯಿತು ಇದನ್ನೆಲ್ಲ ಜ್ಞಾನ ಸತ್ಯಕ್ಕೆ ಮೀಸಲಾಗಿ ಎಂದನು ಭಂಡಾರಿಯು ಅಪ್ಪಣೆಯಾದರೆ ಇವನ್ನೆಲ್ಲ ಕಲಿಗೆ ನಮ್ಮ ನಾಣ್ಯಗಳನ್ನಾಗಿ ಅಚ್ಚು ಎಂದನು ಅರಸನು ಹತ್ತು ಸಾವಿರ ನಾಣ್ಯ ಎತ್ತಿಡಿ ಮಿಕ್ಕವನ್ನು ನಮ್ಮ ನಾಣ್ಯ ಮಾಡಿ ಎಂದನು ಆ ದಿನ ಸಂಜೆಯೊಳಗಾಗಿ ರಾಜಧಾನಿಯ ತುಂಬ ಸುದ್ದಿ ಹೊರಟಿತು ಎಲ್ಲಿ ನೋಡಿದರೂ ಜನಗಳು ಗುಂಪು ಕಟ್ಟಿಕೊಂಡು ಅದೇ ಸುದ್ದಿಯನ್ನು ಸಣ್ಣದನ್ನಿಂದ ಚರ್ಚಿಸುತ್ತಾ ಹೌದೇ ಎನ್ನುವುದು ಬೀದಿಯ ಜನರ ಬಾಯಲಿದ್ದ ಬಿದ್ದ ಸುದ್ದಿಯು ಕ್ರೆಮೇಣ ಮನೆಗಳಿಗೂ ವ್ಯಾಪಿಸಿತು ಗೃಹಿಣಿಯರು ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಮೊದಲ ಮನೆಗೆ ಹೋಗಿ ಏನಿದೆ ಅದು ನಿಜವೇನು ಅನ್ನುವರು ಆಕೆಯೋ ಏನಪ್ಪ ಅವರು ಆಡ್ಕೊಳ್ತಿದ್ರು ಅರಮನೆಯಲ್ಲಿ ಅದು ಯಾವುದೋ ತೋಟದಲ್ಲಿ ಸಿಕ್ತಂತೆ ಲೆಕ್ಕ ಬೆಳಿಗ್ಗಿನಂತೆ ಆಗುತ್ತಲೇ ಇದ್ದರು ಇನ್ನೂ ಮುಗಿದಿಲ್ವಂತೆ ಎಂದರು ಇನ್ನೊಂದು ಕಡೆ ಒಬ್ಬನು ಕೇಳಿದರು ನೀವು ಸಾವಿರ ಹೇಳಿ ನಿಕ್ಷಿಪ ಸಿಕ್ಕಬೇಕಾದರೆ ದೇವಾಂಶ ಇರಬೇಕು ನಮ್ಮ ಮಹಾರಾಜರು ದೇವತೆಗಳಲ್ಲಿ ಬಹಳ ಭಕ್ತಿ ಉಳ್ಳವರು ಸಾಲದೇ ದೇವತಾ ಸಂಭೂತರು ದೇವಾಂಶ ಸಂಭೂತರು ಇಲ್ಲದಿದ್ದರೆ ಎಷ್ಟು ಹಣ ಸಿಕ್ಕುವುದೆಂದರೇನು ಅದು ಯಾರು ಇಟ್ಟಿದ್ದಾರಂತೆ ಅದೇನಾದರೂ ಕೇಳಿದಿರೋ ಇನ್ನೊಂದು ವಿಶೇಷ ಗೊತ್ತೇನು ಸಿಕ್ಕಿರುವುದೆಲ್ಲ ನಾಣ್ಯ ಒಂದೊಂದು ನಾಣ್ಯವು ಅಂಗೈಯಾಗಲ್ಲ ಆ ನಾಣ್ಯ ಕಡಿಸಿ ಈಗಿನ ನಾಣ್ಯ ಮಾಡಿಸಿದರೆ ಒಂದೊಂದಕ್ಕೆ ನೂರು ಆಗುವುದಂತೆ ಇದೆಲ್ಲ ಆಯ್ತಲ್ಲ ಮಹಾರಾಜರು ಅದಷ್ಟನ್ನು ಜ್ಞಾನಸತ್ರಕ್ಕೆ ಮೀಸಲು ಕಟ್ಟಿದ್ದಾರಂತೆ ಅದೆಲ್ಲವೇನು ಹೆಚ್ಚು ಅದೇನು ಹೆಚ್ಚು ಬಿಡಿರಿ ನಿಮಗೆ ಮನುಷ್ಯ ಸ್ವಭಾವ ತಿಳಿಯೋದು ಅಷ್ಟೇ ಈಗ ಜ್ಞಾನಸತ್ರ ಮಾಡಬೇಕು ಎಂದು ಹೊಟ್ಟಿದ್ದಾರೆ ಸಮಯಕ್ಕೆ ಸರಿಯಾಗಿ ಒಂದು ನಿಕ್ಷೇಪ ಸಿಕ್ಕಿದೆ ಅದನ್ನು ಬಿದ್ದು ಹೋದ ಕಾಸು ಗುರುಗಳಿಗೆ ಎಂದು ಆ ಸತ್ರಕ್ಕೆ ಮೀಸಲು ಮಾಡಿದ್ದಾರೆ ಏನು ಮಹಾ ಅದು ನಿಜಾನಿ ಇಲ್ದಿದ್ರೆ ಆ ಕೋಟ್ಯಾಂತರವನ್ನು ಎಲ್ಲಿಂದ ತರಬೇಕಾಗಿತ್ತು ಮೂರ್ಗೊಂದು ಮೂರು ನಾಲ್ಕು ತಲೆಯಿಂದ ಅರಮನೆಯಲ್ಲಿ ಸೇರಿಸಿಟ್ಟಿದೆ ಹಣ ಹಣವನ್ನೆಲ್ಲ ಬಿಚ್ಚಬೇಕಾಗಿತ್ತು ನಿಜವಾಗಿಯೂ ಅರಮನೆಯಲ್ಲಿ ಎಷ್ಟೋ ಶೇಖರವಾಗಿರಬಹುದು ರೀ ಎಷ್ಟೇನೋ ಒಂದು ಕೋಟಿ ದರ ಹೆಚ್ಚು ನಮ್ಮ ವಿಧೇಹರಾಜರು ಇತರರಂತಲ್ಲ ಇತರರಂತಹ ಇತರರಂತಹವರಲ್ಲ ಇವರು ಮಾಡುವ ಹಾಗೆ ಜ್ಞಾನಸತ್ವಗಳು ಹಿಂದೆ ನಡೆದಿರಬಹುದು ಆದರೆ ವಿದ್ವತ್ ವರ್ಷ ವರ್ಷವೂ ನಡೆದು ವಿದ್ವಾಂಸರಿಗೆ ಬೇಕಾದದ್ದು ಕೊಡುತ್ತಿದ್ದರು ಇವರು ಇತರ ರಾಜರಂತೆ ಭದ್ರ ಮುಷ್ಟಿಗಳಾಗಿದ್ದರೆ ಎಷ್ಟೋ ಕೂಡಿ ಕೂಡಿಡಬಹುದಾಗಿತ್ತು ಆ ವೇಳೆಗೆ ಇನ್ನೊಬ್ಬನು ಬಂದು ಗುಪ್ಪನ್ನು ಸೇರಿದನು ಇನ್ನೊಂದು ವಿಷಯ ಗೊತ್ತೇನು ಆ ನಾಣ್ಯದ ಮೇಲೆ ಏನೋ ಬರೆದಿದ್ದಾರಂತೆ ಅದನ್ನು ಓದಲು ನಮ್ಮ ಈ ನಗರದಲ್ಲಿ ಯಾರೂ ಸಿಕ್ಕಲಿಲ್ಲವಂತೆ ಅದು ಮಧ್ಯಾಹ್ನದ ಸುದ್ದಿ ಸಂಜೆ ಸುದ್ದಿ ಬಲ್ಲರೇನೋ ಆ ಮುದಿಶಿಲ್ಪಿ ಓದಿದ್ದದಂತೆ ಅವನಿಗೆ ನೂರು ಹಣ ಹೊನ್ನ ಕೊಟ್ಟರಂತೆ ಏನೆಂದು ಅದೇನೋ ದೇವರಾಜ ಮನು ಇವರ ಹೆಸರು ಹೇಳಿ ಇದು ಜ್ಞಾನಸತ್ತಕ್ಕೆ ಎಂದು ಬರೆದಿದೆಯಂತೆ ಆ ಹಾಗೇನೇ ಇಲ್ಲದಿದ್ದರೆ ಆ ಹಣವನ್ನೆಲ್ಲ ಈ ಜ್ಞಾನಸತ್ತಕ್ಕೆ ಮೀಸಲು ಮಾಡೋಣ ಎಂದರೆ ಬಿಟ್ಟಿಯೇ ಹೀಗೆ ಹರಟೆಗಳು ರಾತ್ರಿ ಒಂದು ಜಾವದವರೆಗೂ ಜಾಮದವರೆಗೂ ನಡೆದವು ಜನಕ್ಕೆ ಹರಟೆಂದರೆ ಅದೇನು ಹುಚ್ಚು ಅದರಲ್ಲಿಯೂ ಹೊಣ್ಣು ಹೆಣ್ಣು ಎಂದರೆ ಬಾಯೆಲ್ಲ ಕಿವಿಯಾಗುತ್ತದೆ ಮಿಶಿಲೆಯಲ್ಲೂ ಹಾಗೆಯೇ ಆಗಿತ್ತು